ಶ್ರೀಗುರುಭ್ಯೋ ನಮಃ ಹರಿಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀದಂಬೆ ಪುಣಚ ವೇದಂತಪ್ರವೇಶಿಕೆ ಅದ್ವೈತಪಂಚರತ್ನ ಶಂಕರಾಚಾರ್ಯ ಅದ್ವೈತಪಂಚರತ್ನ ಕೃತಿಗೆ ವೇದಂತಪ್ರವೇಶಿಕೆ ಎನ್ನತಕ್ಕಂತಹ ವಿವರಣೆ ಶ್ರೀ ಶ್ರೀ ಸತ್ಯನಾರಾಯಣ ಸರಸ್ವತಿ ಸ್ವಾಮೀಜಿ ಅವರಿಂದ ಅದರಲ್ಲಿ ಅದ್ವೈತ ಪಂಚರತ್ನದಲ್ಲಿ ಮೊದಲನೇ ಶ್ಲೋಕ ನಾಹಂ ದೇಹೋ ನೇಂದ್ರಿಯಣ್ಯಂತರಂಗಂ ನಹಂಕಾರಃ ಪ್ರಾಣವರ್ಗೋ ನುಧಿ ದಾರಾಪತ್ಯೇತ್ರವಿ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಂಕರಾಚಾರ್ಯರ ಹಾಗೂ ಶ್ರೀ ಸಚ್ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವಿ ಸ್ವಾಮೀಜಿಗಳ ಹಾಗೂ ವಿದ್ವಾನ್ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಇವರ ಪದದಲ್ಲಿ ಶರಣಾಗುತ್ತಾ ಈ ವೇದಾಂತ ಪ್ರವೇಶಿಕೆ ಅದ್ವೈತ ಪಂಚರತ್ನಂ ಇದರಲ್ಲಿ ಇದನ್ನು ಮುಂದುವರಿಸ್ತಾ ಇದ್ದೇವೆ ಇದರಲ್ಲಿ ನಾವು ನಹಂ ದೇಹ ನ ಇಂದ್ರಿಯಾಣಿ ಇವಿಷ್ಟನ್ನು ನೋಡಿದೆವು ನಿನ್ನೆ ದಿವಸ ನಾನು ದೇಹವಲ್ಲ ಇಂದ್ರಿಯಗಳು ಅಲ್ಲ ಅಂಥೇಳಿ ದೇಹೇಂದ್ರಿಯಗಳಲ್ಲ ಅಂಥೇಳಿ ಇವತ್ತು ನ ಅಂತರಂಗಂ ನಾನು ಮನಸ್ಸು ಕೂಡ ಅಲ್ಲ ಅಂತರಂಗ ಅಂದರೆ ಮನಸ್ಸು ನಾನು ಮನಸ್ಸು ಕೂಡ ಅಲ್ಲ ಮತ್ತು ಅಹಂಕಾರವಲ್ಲ ನಹಂಕಾರ ನಾಹಂ ದೇಹೋ ನ ಇಂದ್ರಿಯಾಣಿ ಅಂತ ರಂಗಂ ನ ಅಹಂಕಾರ ಪ್ರಾಣವರ್ಗೋ ನ ಬುದ್ಧಿ ಈಗ ಅಂತರಂಗ ಅಥವಾ ಮನಸ್ಸು ಮತ್ತು ಅಹಂಕಾರ ಇವೆರಡೂ ಕೂಡ ನಾನಲ್ಲ ಅಂಥೇಳಿ ಇವತ್ತು ನೋಡೋಣ ಹೇಗೆ ಅಂಥೇಳಿ ಅಂದರೆ ಈಗ ಇಂದ್ರಿಯಗಳು ಮತ್ತು ದೇಹ ನಾನಲ್ಲ ಸರಿ ಆದರೆ ಇವುಗಳು ಪ್ರವರ್ತಿಸ್ತಕ್ಕಂಥದ್ದು ಮನಸ್ಸಿನಿಂದಾಗಿ ಮನಸ್ಸು ಹೇಳ್ತಾಯಿದೆ ಹೀಗೆ ಮಾಡು ಹಾಗೆ ಮಾಡು ಅಂಥೇಳಿ ಹಾಗಾದರೆ ಮನಸ್ಸೇ ನಾನಲ್ವಾ ನಾನಾಗಿರ್ತದಲ್ವ ಆಗ ಆಗಿರಬಹುದಲ್ವಾ ಎನ್ನತಕ್ಕಂತಹ ಒಂದು ಸಂದೇಹ ಬರುವಂಥದ್ದು ಸಹಜವಾಗಿದೆ ಆದರೆ ಈ ಸಂದೇಹವೂ ಕೂಡ ಸರಿಯಲ್ಲ ಯಾಕೆ ಅಂತೇಳಿ ಹೇಳ್ತಾರೆ ನಾನು ಮನಸ್ಸಲ್ಲ ಅಹಂಕಾರವಲ್ಲ ಹೇಗೆ ನಾನು ದಪ್ಪಗಿದ್ದೇನೆ ಬೆಳ್ಳಗಿದ್ದೇನೆ ತರುಣನಾಗಿದ್ದೇನೆ ನೋಡ್ತೇನೆ ಕೇಳ್ತೇನೆ ಮುಂತಾಗಿ ವ್ಯವಹಾರ ಉಂಟಾಗುತ್ತಿದ್ದರೂ ನನ್ನ ದೇಹ ನನ್ನ ಕಣ್ಣು ನನ್ನ ಕಿವಿ. ಎನ್ನು ಮುಂತಾಗಿ ಅರಿವು ಉಂಟಾಗುತ್ತಿರುವುದರಿಂದಲೂ ದೇಹವೇ ಮುಂತಾದವುಗಳು ಆ ಅರಿವಿಗೆ ವಿಷಯಗಳಾಗಿ ಬೇರ್ಪಡುವುದರಿಂದಲೂ ಅರಿವಿನಿಂದ ಬೇರೆ ಅರಿವಿಗೆ ಅದು ವಿಷಯ ಅರಿವೇ ಅದಲ್ಲ ಯಾವುದು ದಪ್ಪದಿರುವುದು ಬೆಳ್ಳಗಿರುವುದು ತರುಣನಾಗಿರುವುದು ನೋಡುವುದು ಕೇಳುವುದು ದೇಹ ಕಣ್ಣು ಕಿವಿ ಮುಂತಾದವುಗಳೆಲ್ಲ ವಿಷಯಗಳು ಆ ಅರಿವಿಗೆ ಹಾಗೆ ಬೇರ್ಪಡೋದ್ರಿಂದಲೂ ಹೇಗೆ ಅಂದರೆ ಆತ್ಮ ಅನಾತ್ಮ ವಿವೇಕ ಇದು ಆತ್ಮವನ್ನು ಅನಾತ್ಮ ಎಂದು ಬೇರ್ಪಡಿಸ್ತಕ್ಕಂಥದ್ದು ಹೇಗೆ ದೇಹಾದಿಗಳು ನಾವಲ್ಲವೆಂಬುದು ಸ್ಫುಟವಾಗುವುದು ಹಾಗೆಯೇ ನನ್ನ ಮನಸ್ಸು ಎಂದು ವ್ಯವಹಾರವಾಗುವುದರಿಂದ ಮನಸ್ಸು ನನಗಿಂತ ಬೇರೆಯೇ ಆಗಿರಬೇಕಾಯಿತು ನಾನೇ ಮನಸ್ಸು ಅಂತ ಹೇಳೋದಿಲ್ಲ ನನ್ನ ಮನಸ್ಸು ಹ್ಞೂ ಸರಿ ಅಂತ ಹೇಳ್ತಾರೆ ಇವತ್ತು ಏನೂ ಮನಸ್ಸಿಗೆ ಸರಿಯಿಲ್ಲ ನನ್ನ ಮನಸ್ಸಿಗೆ ನಾನೇ ಸರಿ ಅಂತ ಹೇಳುವುದಿಲ್ಲ ಮನಸ್ಸಿಗೆ ಇವತ್ತು ಸಮಾಧಾನ ಇಲ್ಲ ಶಾಂತಿ ಇಲ್ಲ ನನ್ನ ಮನಸ್ಸು ಅಂತ ಹೇಳ್ತಾರೆ ಹಾಗಾಗಿ ಮನಸ್ಸು ನನಗಿಂತ ಬೇರೆ ಆಯಿತು ನನ್ನ ಮನೆ ಅಂದರೆ ನಾನೇ ಮನೆಯಲ್ಲ ಹಾಗೆ ನನ್ನ ಮನಸ್ಸು ಅಂದರೆ ಕೂಡ ಹಾಗೆ ನಾನೇ ಮನಸ್ಸಲ್ಲ ಅಂಥೇಳಿ ಆಯಿತು ಮನಸ್ಸಿನಿಂದ ನಾನು ಅರಿಯುತ್ತಿರುವನೇ ಹೊರತು ಮನಸ್ಸು ತಾನೇ ಅರಿಯುವುದಿಲ್ಲ ಮನಸ್ಸಿನಿಂದ ನಾನು ಅರಿತಾಯಿದ್ದೇನೆ ಹೊರತು ಮನಸ್ಸೇ ಅರಿಯುವಂಥ ವಸ್ತುವಲ್ಲ ಮನಸ್ಸಿನ ಮೂಲಕ ನಾನು ಅರಿಯುವಂಥದ್ದು ಹಿಂದೆ ಹೇಳಿದ ದುರ್ಬೀನ ದೃಷ್ಟಾಂತವನ್ನು ಇಲ್ಲಿ ಕೂಡ ಅನ್ವಯಿಸ್ಕೊಳ್ಬಹುದಾಗಿದೆ ರುಬ್ಬೀನ ಮೂಲಕ ನೋಡುವವರು ನಾನು ಹೊರತು ದುರ್ಬೀನೇ ನೋಡೋದಿಲ್ಲ ಗೊತ್ತಾಗ್ತದೆ ದುರ್ಬೀನಿಗೆ ದೊಡ್ಡದಾಗಿ ಕಾಣಿಸ್ತದ ಕಾಣಿಸೋದು ನಮಗೆ ಹಾಗೆಯೇ ಮನಸ್ಸಿನ ಮೂಲಕ ನೋಡುವಂಥದ್ದು ನಾವು ಸೂಕ್ಷ್ಮ ವಸ್ತುಗಳನ್ನು ಅರಿಯುವುದಕ್ಕೆ ದುರ್ಬಿನ ಒಂದು ಕರಣ ಆಗಿರುವಂತೆ ಮನಸ್ಸು ಕೂಡ ಒಂದು ಕರಣವಾಗಿರ್ತದೆ ಇಂದ್ರಿಯಗಳು ಬಹಿಷ್ಕರಣಗಳು ಹೊರಗಿನ ಇಂದ್ರಿಯಗಳು ಹೊರಗಿನ ವಿಷಯಗಳನ್ನು ಅರಿಯೋದಕ್ಕೆ ಬೇಕಾಗತಕ್ಕಂಥ ಉಪಕರಣಗಳು ಕರಣಗಳು ಮನಸ್ಸು ಅಂತಃಕರಣವು ಒಳಗಿನ ಕರಣ ಇಂದ್ರಿಯ ಕರಣ ಅಂದರೆ ಯಾವುದೇ ಸಂವೇದನೆಗೆ ಬೇಕಾದಂಥ ಸಂವೇದನೆಗೆ ಕಾರಣವಾಗಿರ್ತಕ್ಕಂಥದ್ದು ಕರಣ ಕರಣ ಕಾರಣ ಅಂಥೇಳಿ ಕರ್ಣ ಇಂದ್ರಿಯ ಅದು ಯಾವುದೇ ರೀತಿಯ ಸಂವೇದನೆಗೆ ಕಾರಣವಾಗಿದೆ ಹ್ಞೂ ಶಬ್ದಸ್ಪರ್ಶ ರೂಪರ ಸಗಂಧಾದ ಸಂವೇದನೆಗಳಿಗೆ ಹ್ಞೂ ಅದು ಕಾರಣ ಇಂದ್ರಿಯ ಕರಣ ಅಂಥೇಳಿ ಹೀಗೆ ಮನಸ್ಸು ಅಂತ ಕರಣ ಅಂದರೆ ಒಳಗೆ ಆಗುವ ಅರಿವಿಗೆ ಸಾಧನವಾಗಿರುವಂಥ ಕರಣ ಇದು ಹೊರಗಿನ ವಿಷಯಗಳನ್ನು ಇಂದ್ರಿಯಗಳು ಬಹಿ ಕರಣ ಕರಣವು ಜಡವಾದ ಸಾಧನ ಮಾತ್ರ ಅದನ್ನು ಉಪಯೋಗಿಸುವ ನಾವೇ ಚೇತನರು ಇದಲ್ಲದೆ ಮನಸ್ಸು ಅತ್ಯುತ್ತ ಹರಿದಾಡುತ್ತಿರುತ್ತದೆ ಅದಕ್ಕೂ ಇಂದ್ರಿಯಗಳಿಗೂ ಸಂಬಂಧವಾದರೆ ಮಾತ್ರ ನಮಗೆ ಅದರ ಮೂಲಕ ಅರಿವು ಉಂಟಾಗ್ತಾ ಇರ್ತದೆ ಮನಸ್ಸು ಎಲ್ಲಿಯೋಯಿದ್ರೆ ಇಂದ್ರಿಯಗಳು ಇನ್ನೆಲ್ಲಿಯೋ ಇದ್ದರೆ ಅದಕ್ಕೂ ಇದಕ್ಕೂ ತಾಳಮೇಳ ಇಲ್ಲದಿದ್ದರೆ ನಮಗೆ ಆಯಾ ಇಂದ್ರಿಯಗಳ ವಿಷಯಗಳು ಅರಿವಾಗುವುದಿಲ್ಲ ಮನಸ್ಸು ಆಯಾ ಇಂದ್ರಿಯದ ಮೂಲಕ ವಿಷಯವನ್ನು ಗಮನಿಸ್ತಾ ಇದ್ದರೆ ಮಾತ್ರ ನಮ್ಮ ಗಮನ ಅಲ್ಲಿದ್ದರೆ ಮಾತ್ರ ನಮಗೆ ಇಲ್ಲದೆ ನಾವು ಕಂಡು ತರದೇ ಇದ್ದರೂ ಕೂಡ ಅಲ್ಲಿ ಯಾರೂ ಹೋದರೂ ನಮ್ಗೆ ಗೊತ್ತಾಗಲಿಲ್ಲ ಮನಸ್ಸು ಎಲ್ಲಿಯೋ ಹಾಗಾಗಿ ಮನಸ್ಸು ಇಂದ್ರಿಯಗಳಿಗೂ ಮನಸ್ಸಿಗೂ ಸಂಬಂಧ ಉಂಟಾದರೆ ಮಾತ್ರ ನಮಗೆ ಅದರ ಮೂಲಕ ಅರಿವು ಉಂಟಾಗ್ತದೆ ಈ ಕಾರಣದಿಂದಲೇ ನಾವು ಎಷ್ಟೋ ಸಲ ಶಬ್ದವನ್ನು ಕೇಳಿದರೂ ವಸ್ತುಗಳನ್ನು ಕಂಡರೂ ಏನು ಹೇಳಿದ್ರಿ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಯಾರೋ ಬಂದು ಹೋದಂತಾಯಿತು ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂತಲೇ ಹೇಳ್ತೇವೆ ಆ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಬೇರೊಂದು ಕಡೆ ಹೋಗಿದ್ದದ್ದೇ ಶಬ್ದದ ಅಥವಾ ನೋಟದ ನಿಜವಾದ ಅರಿವು ನಮಗೆ ಗೊತ್ತಾಗದಿರಲಿಕ್ಕೆ ಕಾರಣ ಈ ಕಾರಣದಿಂದಾಗಿ ಹರಿದಾಡುತ್ತಿನ ಮನಸ್ಸು ಬೇರೆ ಅದರ ಹರಿದಾಟವನ್ನು ಅರಿಯುತ್ತಿರುವ ನಾನು ಬೇರೆ ಅಂಥೇಳಿ ಗೊತ್ತಾಗ್ತದೆ ಇದು ಇದುವಾಗಲೇ ನಾನು ಅರಿತೇನೆ ನಾನು ನೋಡಿದೆ ನಾನು ಕೇಳಿದೆ ಎನ್ನುವ ಮುಂತಾಗಿ ಪ್ರತಿಯೊಂದು ವ್ಯವಹಾರದಲ್ಲಿ ನಾನು ನಾನೇನು ಎನ್ನುತಕ್ಕಂಥ ಅರಿವು ಆಗ್ತಾ ಇರ್ತದಲ್ಲ ಅದಾದರೂ ನಮ್ಮ ಸ್ವರೂಪವೋ ಅಲ್ವೋ ಅದೇ ನಮ್ಮ ಸ್ವರೂಪವಾದರೆ ನಾನು ದೇಹದಲ್ಲಿ ಇದ್ದುಕೊಂಡು ಮನಸ್ಸಿನಿಂದ ಅರಿಯುತ್ತೇನೆ ದೇಹೇಂದ್ರಿಯನ್ನು ವ್ಯವಹರಿಸ್ತೇನೆ ದೇಹವು ಪ್ರಪಂಚದಲ್ಲಿ ಒಂದು ಭಾಗದಲ್ಲಿದೆ ಅಂತೇಳಿ ಜನರು ಭಾವಿಸಿರುವಂಥದ್ದು ಸರಿಯಾದ ತಿಳುವಳಿಕೆ ಆಗ್ತದಲ್ಲ ಈ ಭಾವನೆ ತಪ್ಪೆಂದುವು ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಪರಮೇಶ್ವರನೇ ಸರಿಯಾದ ತಿಳುವಳಿಕೆ ಎಂಬುದು ಎಂದು ಮೊದಲು ಹೇಳಿದೆ ಹೇಗೆ ಸರಿಯಾಗ್ತದೆ ಎಂಬಂಥ ಆಕ್ಷೇಪ ಎದ್ದುಕೊಳ್ಳುವುದು ಸ್ವಾಭಾವಿಕ ಇದಕ್ಕೆ ಸಮಾಧಾನ ಏನು ಅಂತೇಳಿದರೆ ನಾವು ವ್ಯವಹಾರ ಮಾಡ್ತಾ ಇರುವಾಗ ನಾನು ನಾನು ಅಂತೇಳಿ ಕಾಣುವಂಥದ್ದು ನಿಮ್ಮ ನಮ್ಮ ನಿಜವಾದ ಸ್ವರೂಪ ಅಲ್ಲ ಅಹಂ ಅಹಂಕಾರ ಎನ್ನುತಕ್ಕ ನಾನು ಅಂತೇಳಿ ಅಲ್ಲ ಅಂತ ಹೇಳ್ತಾಯಿದ್ದಾರೆ ಮೇಲೆ ಹೇಳಿದಂತಹ ಈ ಅಂತಃಕರಣ ಅದುವೇ ಈ ರೂಪವಾಗಿಯೂ ನಮ್ಮಲ್ಲಿ ತೋರಿಕೊಳ್ತಾ ಇರ್ತದೆ ನಾನು ಇಂದ್ರಿಯಗಳ ಮೂಲಕ ಇದನ್ನು ಅರಿಯುತ್ತೇನೆ ಎಂಬಂಥ ವ್ಯವಹಾರದಲ್ಲಿ ಅರಿಯುವುದೆಂಬ ಕ್ರಿಯೆಯನ್ನು ಮಾಡುವ ಅಂತಃಕರಣದ ಏರ್ಪಾ ಮಾರ್ಪಾಡನ್ನು ವೇದಾಂತಗಳು ಮನಸ್ಸು ಅಂತೇಳಿ ಕರೀತಾರೆ ನಾನು ಎಂಬ ರೂಪದಲ್ಲಿ ಅವರಿಗೆ ಕರ್ತೃವಾಗಿ ನಿಂತುಕೊಳ್ಳುವ ಮಾರ್ಪಾಡನ್ನು ಅರಿಯುವುದೆಂಬ ಕ್ರಿಯೆಯನ್ನು ಮಾಡುವ ಅಂತಃಕರಣ ಮನಸ್ಸು ಅಂತೇಳಿ ವೇದಾಂತಗಳು ಹೇಳ್ತಾರೆ ಅದಕ್ಕೆ ಕರ್ತೃವಾಗಿ ನಿಂತುಕೊಳ್ಳತಕ್ಕಂತಹ ಒಂದು ಮಾರ್ಪಾಡು ಯಾವುದಿದೆಯೋ ಅದನ್ನು ಅಹಂಕಾರ ಅಂತ ಹೇಳ್ತಾರೆ ಕರ್ತೃಕರಣ ರೂಪವಾಗಿ ತೋರಿಕೊಳ್ಳುವುದೆಂಬ ಇದೊಂದು ಕರ್ತೃ ಅಹಂಕಾರ ಕರ್ಣ ಮನಸು ಇಲ್ಲಿಯ ತೋರಿಕೊಳ್ಳುವಂಥದ್ದು ಇದೊಂದು ತಾರತಮ್ಯವನ್ನು ಬಿಟ್ಟರೆ ಮನಸ್ಸಿಗೂ ಅಹಂಕಾರಣಕ್ಕೂ ಯಾವ ಭೇದವೂ ಇರುವುದಿಲ್ಲ ಅವೆರಡೂ ಅಂತಃಕರಣದ ಮಾರ್ಪಾಡುಗಳು ನಿಜವಾಗಿ ಆದ್ದರಿಂದ ಮನಸ್ಸು ಹೇಗೆ ನಮ್ಮಿಂದ ಬೇರೆಯಾಗಿರ್ತದೋ ಅದರಂತೆಯೇ ನಾನು ಎಂಬಂತಹ ಅಹಂ ಕಾರವು ಬೇರೆಯೇ ಚಿತ್ತ ಮನಸು ಬುದ್ಧಿ ಅಹಂ ಅಂತಃಕರಣ ಚತುಷ್ಟಯ ಅಂತ ಹೇಳ್ತೇವೆ ಅವು ಅಂತಃಕರಣಗಳೇ ಒಳಇಂದ್ರಿಯಗಳು ಅಂತರಿಂದ್ರಿಯಗಳು ಚಿತ್ತ ಅಹಂ ಮನಸು ಬುದ್ಧಿ ಚಿತ್ತ ಅಂದರೆ ಹಿಂದಿನ ಸಂಸ್ಕಾರಗಳ ಮೂಟೆ ಪೂರ್ವ ಸಂಸ್ಕಾರಗಳ ಮನಸ್ಸು ಅಂದರೆ ಈಗಾಗಲೇ ನಾವು ಹೇಳಿದ ಯಾವುದು ಯಾವುದೇ ವಸ್ತುವಿನ ಇಂದ್ರಿಯಗಳ ಮೂಲಕ ತಿಳ್ಕೊಡುವಂತಹ ಒಂದು ಹೊರಇಂದ್ರಿಯಗಳಿಗೆ ಸಂಪರ್ಕ ಹೊಂದಿ ನಮಗೆ ತಿಳಿಸ್ತಕ್ಕಂತಹ ಒಂದು ಒಳ ಇಂದ್ರಿಯ ಅದು ಅದು ಮನಸ್ಸು ಅಹಂ ಅಂತ ಹೇಳಿದ್ರೆ ಅಲ್ಲಿ ನಾನೆಂಬಂತಹ ಭಾವ ಅಹಂಭಾವ ಅದು ಕೂಡ ಒಂದು ಒಳ ಇಂದ್ರಿಯವೇ ನಾನು ಮನಸ್ಸಿನ ಮೂಲಕ ಇಂದ್ರಿಯಗಳ ಮೂಲಕ ತಿಳಿತಾಯಿದ್ದೇನೆ ಅಂತೇಳಿ ಹೇಳುವಂತಹದ್ದು ನಾನೆಂಬ ಪ್ರವೃತ್ತಿ ಜೀವನೆಂಬಂಥ ಭಾವ ಜೀವಭಾವ ನಾನು ಜೀವನ ಈ ಶರೀರದೊಳಗೆ ಇದ್ದೇನೆ ಈ ಶರೀರ ನನ್ನದು ಮನಸ್ಸು ಇದು ನಾನು ಎನ್ನತಕ್ಕಂಥ ಜೀವಭಾವ ಅದು ಅಹಂ ಹೀಗೆ ಕರ್ತೃಕರ್ಣರೂಪವಾಗಿ ತೋರಿಕೊಳ್ಳುವುದು ಎನ್ನತಕ್ಕಂತಹ ಇದೊಂದು ತಾರತಮ್ಯವನ್ನು ಬಿಟ್ರೆ ಮನಸ್ಸಿಗೂ ಅಹಂಕಾರಣಕ್ಕೂ ಯಾವ ಭೇದವೂ ಇಲ್ಲ ಅವೆರಡೂ ಅಂತಃಕರಣದ ಮಾರ್ಪಾಡುಗಳು ಅದರಿಂದ ಮನಸು ಹೇಗೆ ನಮ್ಮಿಂದ ಬೇರೆಯಾಗಿರುತ್ತೋ ನಾನು ಎಂಬ ಅಹಂಕಾರವು ಕೂಡ ಬೇರೆಯಾಗಿಯೇ ಇರ್ತದೆ ಅಹಂಕಾರವು ನಮ್ಮ ಸ್ವರೂಪಕ್ಕಿಂತ ಬೇರೆ ಎಂಬುದನ್ನು ಮನಗಾಣುವುದಕ್ಕೆ ಕೆಲವು ಸಂಗತಿಗಳಿವೆ ಮನಸ್ಸು ಹೇಗೆ ವ್ಯವಹಾರದಲ್ಲಿ ಆಗಾಗ್ಗೆ ನಮ್ಮ ಗೋಚರಕ್ಕೆ ಬರದೇ ಹೋಗ್ತದೋ ಹಾಗೆಯೇ ಅಹಂಕಾರವು ಗೋಚರಕ್ಕೆ ಬರದೇ ಇರುವುದು ಉಂಟು ನಿಜವಾಗಿ ನೋಡಿದರೆ ನಾವು ಯಾವಾಗಲೂ ಹೊರಗಿನ ವಿಷಯಗಳ ವಿಚಾರದಲ್ಲಿ ಮುಳುಗಿರುವುದರಿಂದ ಬೇಕು ಅಂಥೇಳಿ ಲಕ್ಷಕ್ಕೆ ತಂದುಕೊಂಡ ಹೊರತು ನಮಗೆ ನಾನೆಂಬುದು ತೋರಿಕೊಳ್ಳುವುದೇ ಇಲ್ಲ ಯಾರು ತತ್ವ ವಿಚಾರಕ್ಕೆ ಹೊರಟಿರ್ತಾರೋ ಅವರು ಮಾತ್ರ ನಾನು ಇದು ಎಂಬುದಾಗಿ ವಿಂಗಡಿಸಿಕೊಂಡು ಈ ನಾನನ್ನು ತಮ್ಮ ಅರಿವಿಗೆ ಗೋಚರವಾಗಿಸಿಕೊಳ್ತಾರೆ ಮಿಕ್ಕವರಿಗೆ ನಾನು ಎಂಬುದೇ ಗೋಚರವಾಗುವುದಿಲ್ಲ ನಮಗೆ ಗಾಢ ನಿದ್ರೆಯು ಹತ್ತಿದಾಗಲಂತೂ ನಾನು ಎಂಬುದರು ಸುಳಿವೆ ಇರುವುದಿಲ್ಲ ಆದರೂ ಗಾಢನಿದ್ರೆಯಲ್ಲಿ ನಮ್ಮ ಸ್ವರೂಪವೇ ಇಲ್ಲವೆಂದು ನಾವು ಯಾರೂ ಭಾವಿಸುವುದಿಲ್ಲ ಆದ್ದರಿಂದ ಎಚ್ಚರ ಕನಸುಗಳಲ್ಲಿ ಮಾತ್ರ ತೋರಿಕೊಂಡು ನಾನು ನಾನು ಎಂಬ ಈ ವ್ಯವಹಾರಕ್ಕೆ ಸಾಧನವಾಗಿರುವ ಅಹಂಕಾರ ಗಾಢ ನಿದ್ರೆಯಲ್ಲಿ ಅದು ಇರುವುದಿಲ್ಲ ಎಚ್ಚರ ಮತ್ತು ಕನಸಿನಲ್ಲಿ ಮಾತ್ರ ನಾನು ನಾನು ಅಂತ ವ್ಯವಹಾರಕ್ಕೆ ಸಾಧನವಾಗಿರುವ ಅಹಂಕಾರವು ಬೇರೆ ಗಾಢನಿದ್ರೆಯಲ್ಲೂ ಇದ್ದಂತಹ ನಾನು ಬೇರೆ ನಾನು ನಿದ್ದೆ ಮಾಡಿದ್ದೆ ಅಂತೇಳಿ ಹೇಳತಕ್ಕಂಥ ನಾನು ಅದು ಆತ್ಮ ನಮ್ಮ ಸ್ವರೂಪ ಅದು ಹಾಗಾಗಿ ನಮ್ಮ ಸ್ವರೂಪ ಮತ್ತು ನಮ್ಮ ನಿಜವಾದ ಸ್ವರೂಪ ಆತ್ಮಸ್ವರೂಪ ಮತ್ತು ಈ ಅಹಂಕಾರವೆಂಬ ನಾನೆಂಬ ಅಂದರೆ ಅಹಂಕಾರ ಎಚ್ಚರದಲ್ಲಿ ಕನಸಿನಲ್ಲಿ ನಾನು ಅಂತೇಳಿ ನಾವು ಯಾವ ಶರೀರವನ್ನು ಹೇಳ್ತೇವೋ ಅದು ಇವೆರಡು ಬೇರೆ ಬೇರೆ ಅಂತೇಳಿ ಹೇಳುವಂಥದ್ದು ನಿಶ್ಚಯವಾಯಿತು ಅಂತೇಳಿ ಇಲ್ಲಿ ಸಾಧಿಸಿ ತೋರಿಸ್ತಾರೆ ಸ್ವಾಮೀಜಿಗಳು ಇದು ನಾನು ಮನಸ್ಸಲ್ಲ ನಾನು ಅಹಂಕಾರವಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಬುದ್ಧಿಯಲ್ಲ ಅಂಥೇಳಿ ಅಂತಃಕರಣಕ್ಕೆ ಅಹಂಕಾರ ಮನಸ್ಸು ಎಂಬ ರೂಪಗಳಂತೆ ಬುದ್ಧಿ ಎಂಬಂಥ ಮತ್ತೊಂದು ರೂಪವು ಉಂಟು ಅಹಂ ಚಿತ್ತ ಬುದ್ಧಿ ಮನಸ್ಸು ಅಂತೇಳಿ ನಾಲ್ಕು ಅಂತಃಕರಣಗಳು ಇದು ಇನ್ನೊಂದು ರೂಪ ಒಳ ಇಂದ್ರಿಯದಲ್ಲಿ ಇನ್ನೊಂದು ರೂಪ ಅಂಥೇಳಿ ಹೊರ ಇಂದ್ರಿಯಗಳಲ್ಲಿ ಆದರೆ ನಾವು ಕಾಣ್ತೇವೆ ಪಂಚ ಇಂದ್ರಿಯಗಳನ್ನು ಕಣ್ಣು ಕಿವಿಮುಗು ಚರ್ಮ ಒಡ ಇಂದ್ರಿಯಗಳು ನಮಗೆ ಗೋಚರ ಆಗುವಂಥದ್ದಲ್ಲ ಹಾಗಾಗಿ ಅದೊಂದೊಂದು ಮಾರ್ಪಾಡು ಒಂದೊಂದು ರೂಪ ಅಂತೇಳಿ ಒಡ ಇಂದ್ರಿಯಗಳಿಗೆ ಹೊರಗಿನ ವಿಷಯಗಳ ಅರಿವನ್ನು ಇಂದ್ರಿಯಗಳು ತಂದು ಒಪ್ಪಿಸಲು ಅವುಗಳನ್ನು ಒಂದೊಂದಾಗಿ ಅರಿಯುತ್ತಿರುವಂಥದ್ದು ಮನಸ್ಸಿನ ಕೆಲಸ ಈ ಅರಿವನ್ನು ಅದು ಜೋಡಿಸಿಟ್ಟು ಬುದ್ಧಿಗೆ ಒಪ್ಪಿಸಲು ಬುದ್ಧಿಯು ಇದು ಇಂಥದ್ದು ಅಂತೇಳಿ ಗೊತ್ತುಪಡಿಸ್ತದೆ ಆಗ ಅಹಂಕಾರವು ಈ ಅರಿವು ನನಗಾಯಿತು ಇದು ಇಂಥದ್ದಿಂದ ಅರಿತೇನು ಅಂತೇಳಿ ಅಭಿಮಾನ ಆಗ ನಮಗೆ ವಿಷಯಗಳ ಅರಿವಿನಿಂದ ಸುಖವೋ ದುಃಖವೋ ಉಂಟಾಗ್ತದೆ ಆ ಸುಖ ದುಃಖಗಳು ನಮ್ಮಲ್ಲಿಯೇ ಉಂಟಾಗುತ್ತಿರುವುದರಿಂದ ಅವುಗಳನ್ನು ಅನುಭವಿಸುವುದಕ್ಕೂ ಅರಿಯುವುದಕ್ಕೂ ಅಂಥಕರಣವೇ ಸಾಧನವಾಗಿರ್ತದೆ ಅಂತೂ ಬುದ್ಧಿಯು ಮನೋಅಹಂಕಾರಗಳಂತೆಯೇ ಸಾಧನ ಮಾತ್ರವಾಗಿರುವುದರಿಂದಲೋ ನಮ್ಮಿಂದ ಅರಿಯಲ್ಪಡುತ್ತಿರುವುದರಿಂದಲೋ ನಮ್ಮ ಸ್ವರೂಪಕ್ಕಿಂತ ಬೇರೆ ಎಂದಾಯಿತು ನನ್ನ ಬುದ್ಧಿ ಅಂತ ಹೇಳ್ತಾರೆ ನಾನೇ ಬುದ್ಧಿ ಅಲ್ಲ ನಾನು ಬುದ್ಧಿವಂತ ಅಂತಂದ್ರೇನು ಬುದ್ಧಿ ಬುದ್ಧಿಮಾನ್ ನನಗೆ ಬುದ್ಧಿ ಇದೆ ನಾನೇ ಬುದ್ಧಿ ಅಲ್ಲ ಹಾಗೆಯೇ ನನ್ನಲ್ಲಿ ಬುದ್ಧಿ ಇದೆ ಅಂತೇಳಿ ಆಯಿತು ಅಂದರೆ ಅದು ಬೇರೆ ಆಯಿತು ನಾನು ಬೇರೆ ಆಯಿತು ನನ್ನ ಸ್ವರೂಪ ಅಲ್ಲ ಅದು ಅಂತಃಕರಣದಲ್ಲಿ ಆಗುವ ಮನಸ್ಸು ಬುದ್ಧಿ ಅಹಂಕಾರ ಎಂಬ ಮಾರ್ಪಾಡುಗಳು ಸುಖ ದುಃಖ ಆಸೆ ಸಿಟ್ಟು ಅಂಜಿಕೆ ನಾಚಿಕೆ ಮುಂತಾದ ಮಾರ್ಪಾಡುಗಳು ವೃತ್ತಿಗಳು ಅಂತೇಳಿ ಅನ್ನಿಸ್ತವೆ ಅಂತಃಕರಣ ವೃತ್ತಿಗಳು ಅಂತೇಳಿ ಮನಸ್ಸು ಬುದ್ಧಿ ಅಹಂಕಾರ ಮುಂತಾದವು ಅರಿವಿಗೆ ಸಂಬಂಧಪಟ್ಟ ವೃತ್ತಿಗಳು ಸುಖ ದುಃಖ ಮುಂತಾದವು ವಿಷಯಗಳ ಅನುಭವಕ್ಕೆ ಸಂಬಂಧಪಟ್ಟ ವೇದನಗಳೆಂಬ ವೃತ್ತಿಗಳು ವೇದನಾ ಸಂವೇದನೆ ಅಂತ ಹೇಳ್ತಾರೆ ಈ ವೃತ್ತಿಗಳೆಲ್ಲವೂ ಅಂತಃಕರಣದಲ್ಲಿಯೇ ಉಂಟಾಗುತ್ತಿರುವುದರಿಂದಲೂ ಸಾಧನ ಮಾತ್ರವಾಗಿರುವುದರಿಂದಲೂ ಅದು ಯಾರಿಗೆ ಸಾಧನವಾಗಿರುವುದು ಆ ನನ್ನ ಅದಕ್ಕಿಂತಲೂ ಮತ್ತು ಅದರ ವೃತ್ತಿಗಳಿಗಿಂತಲೂ ಬೇರೆಯಾಗಿರ್ತದೆ ಅವುಗಳೊಂದೂ ನನ್ನ ಸ್ವರೂಪವಲ್ಲ ಅಂಥೇಳಿ ವಿವೇಕಿಯಾದವನ್ನು ನಿಶ್ಚಯಿಸಬೇಕು ಇನ್ನು ನಾಳೆ ದಿವಸ ನಾವು ನಾನು ಪ್ರಾಣಗಳ ಗುಂಪಲ್ಲ ಎನ್ನುದನ್ನು ಹಂ ಪ್ರಾಣ ಎನ್ನತಕ್ಕಂಥ ವಿಚಾರ ಅದನ್ನು ಅದ್ರ ಮುಂದಿನ ವಿಷಯಗಳನ್ನು ನೋಡೋಣ ಇವತ್ತಿಗೆ ಈ ವೇದಾಂತ ಪಂಚರತ್ನ ಅದ್ವೈತ ಪಂಚರತ್ನಂ ಶಂಕರಾಚಾರ್ಯ ಕೃತಿ ವೇದಾಂತ ಪ್ರವೇಶಕ್ಕೆ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಯವರ ಈ ಅದ್ವೈತ ಪಂಚರತ್ನಂನ ವ್ಯಾಖ್ಯಾನ ಇದನ್ನು ಇವತ್ತಿನ ಭಾಗವನ್ನ ಇಲ್ಲಿಯೇ ಮಂಗಲ ಮಾಡೋಣ ಹರೇ ಶ್ರೀ ಸಚ್ಚಿದಾನಂದ ಅರ್ಪಿತ ಮಸ್ತು ಓಂ ತತ್ಸತ್